ವೆಂಕಟಗಿರಿಯಪ್ಪನವರು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ದಿವಂಗತ ರಾಜಸೇವಾಸಕ್ತ ಪಾಮಡಿ ಸುಬ್ಬರಾಮ ಶೆಟ್ಟರ ಜವಳಿ ಅಂಗಡಿಯ ಸಮೀಪದಲ್ಲಿ ಆ ಅಂಗಡಿಯ ಪೂರ್ವದ ಕಡೆ ಒಂದು ಓಣಿಯಲ್ಲಿ ಬಹುದೊಡ್ಡ ಮನೆ ಇತ್ತು ಭಾರಿ ಮನೆ ಅದರಲ್ಲಿ ವಾಸವಾಗಿದ್ದವರು ಲಾಯರ್ ವೆಂಕಟಗಿರಿಯಪ್ಪನವರು ವೆಂಕಟಗಿರಿಯಪ್ಪನವರು ನನ್ನ ತಂದೆಯ ಮಾ ಮಾತಾಮಹರು ಅವರ ಕಾಲ ಮೈಸೂರು ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ನೆಲೆಸಿದ್ದ ಕಾಲದ ಪ್ರಾರಂಭ ಆಗ ಸದರ್ ಅದಾಲತ್ ಕೋರ್ಟ್ ಎಂಬ ನ್ಯಾಯಸ್ಥಾನಗಳು ಸ್ಥಾಪಿತವಾಗಿ ಆ ನ್ಯಾಯಸ್ಥಾನಗಳಲ್ಲಿ ಕಕ್ಷಿಗಳ ಪರವಾಗಿ ಅವರವರ ಹಕ್ಕುಗಳನ್ನು ಭಿನ್ನಯಿಸಿ ವಾದ ಮಾಡಲು ಮೊಕ್ತೇಸರರುಗಳೆಂಬ ಲಾಯರುಗಳು ಅವಕಾಶ ಪಡೆದ ಕಾಲ ಬೆಂಗಳೂರಿಗೆ ಮಾರ್ವಾಡಿಗಳು ಮುಲ್ತಾನಿಗಳು ಬಂದು ವ್ಯಾಪಾರ ಹೂಡುತ್ತಿದ್ದ ಕಾಲ ಈ ಕಾಲದ ಅವಕಾಶವನ್ನು ಕಂಡೇ ವೆಂಕಟಗಿರಿಯಪ್ಪನವರು ಬೆಂಗಳೂರಿಗೆ ಬಂದು ಲಾಯರ್ ಆಗಿ ನೆಲೆಸಿದ್ದು ಅವರ ಹುಟ್ಟೂರು ಅನೇಕ ಸರ್ಜಾಪುರಗಳ ಬಳಿ ಯಾವುದೋ ಹಳ್ಳಿ ಬಹುಶಃ ಇಮ್ಮಡಿ ಹಳ್ಳಿ ಎಂಬುದು ಇದ್ದೀತು ನನಗೆ ಈ ವಿವರ ಹೆಚ್ಚು ಗೊತ್ತಿಲ್ಲ ವೆಂಕಟಗಿರಿಯಪ್ಪನವರಿಗೆ ಇಬ್ಬರು ಹೆಂಡಿರು ಮೊದಲನೇ ಆಕೆಗೆ ಮಕ್ಕಳಾಗಿರಲಿಲ್ಲ ಎರಡನ ಎರಡನೇ ಆಕೆಗೆ ಮೂರು ಮಂದಿ ಹೆಣ್ಣು ಮಕ್ಕಳೆಂದು ತೋರುತ್ತದೆ ಮೊದಲನೆಯ ಮಗಳು ವೆಂಕಟಸುಬ್ಬಮ್ಮ ನನ್ನ ತಂದೆಯ ತಾಯಿ ಆಕೆಯ ತರುವಾಯ ಜಾನಕ್ಕಮ್ಮ ಮೂರನೆಯಾಕೆ ಸೀತಮ್ಮ ಹೀಗೆ ಇಬ್ಬರು ಹೆಂಡಿರು ಇರುತ್ತಿರಲಾಗಿ ವೆಂಕಟಗಿರಿಯಪ್ಪನವರಿಗೆ ಧರ್ಮ ಸಂಕಟ ಬಂದು ಮೂರನೇ ಆಕೆಯನ್ನು ಮದುವೆಯಾಗಬೇಕಾಯಿತು ಆ ಪ್ರಸಂಗ ಹೇಳಬೇಕಾದದ್ದು ವೆಂಕಟಗಿರಿಯಪ್ಪನವರ ಬಳಗದ ಗುಂಪಿನಲ್ಲಿ ಯಾರೋ ಒಬ್ಬರ ಮನೆಯಲ್ಲಿ ಒಂದು ಕುರುಡು ಹೆಣ್ಣು ಮಗು ಹುಚ್ಚಿ ಹುಟ್ಟಿತು ಆ ಹೆಣ್ಣು ಮಗು ಬೆಳೆಯಿತು ಮದುವೆಯ ವಯಸು ಬಂತು ಯಾರು ಮದುವೆ ಮಾಡಿಕೊಳ್ಳುವರು ಕನ್ಯ ತಂದೆ ತಾಯಿಗಳು ಸ್ವಜನದಲ್ಲಿ ಎಲ್ಲೆಲ್ಲಿ ವಿಚಾರಿಸಬಹುದೋ ಅಲ್ಲೆಲ್ಲ ಪ್ರಸ್ತಾವ ಮಾಡಿ ನಿರಾಶರಾದರು ಆ ವೇಳೆಗೆ ವೆಂಕಟಗಿರಿಯಪ್ಪನವರು ಪ್ರಸಿದ್ಧರಾಗಿದ್ದರು ಇವರಲ್ಲಿಗೆ ಆಜನ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡು ಸಹಾಯ ಬೇಡಿದರು ವೆಂಕಟಗಿರಿಯಪ್ಪನವರು ಅವರಿಗೆ ಧೈರ್ಯ ಹೇಳಿ ಹೀಗೆಂದರು ನಾನು ಈ ಕನ್ಯೆಗೆ ಎಷ್ಟು ಹಣ ಬೇಕಾದರೂ ಕೊಡಲು ಸಿದ್ಧನಾಗಿದ್ದೇನೆ ಸಾವಿರವಾಗಲಿ ಎರಡು ಸಾವಿರವಾಗಲಿ ಮೂರು ಸಾವಿರವಾಗಲಿ ತೆಗೆದುಕೊಂಡು ಮದುವೆ ಮಾಡಿಕೊಳ್ಳುವವರನ್ನು ನೀವು ಸಂಪಾದಿಸಿ ಮಿಕ್ಕ ಜವಾಬ್ದಾರಿ ನನಗಿರಲಿ ತಂದೆ ತಾಯಿಗಳು ಇದರಿಂದ ಪುನಃ ಧೈರ್ಯ ತಂದುಕೊಂಡು ಹೋಗಿ ಮತ್ತೆ ವಿಚಾರ ಮಾಡಿದರು ಅವರಿಗೆ ತೊರೆತ ಉತ್ತರವನ್ನು ವಾಚಕರು ಊಹಿಸ ಯಾರು ಹಣ ಕೊಟ್ಟಿಕೊಂಡು ನಾವು ಏನು ಮಾಡಿಯೇವು ಈ ಹುಟ್ಟು ಕುರುಡಿಯನ್ನು ಯಾವ ಜೀವನವೂ ಕಾಪಾಡಿಕೊಂಡಿರಬೇಕಲ್ಲ ಅದು ನಮ್ಮಿಂದಾಗದ ಜವಾಬ್ದಾರಿ ಹೋಗಿ ಹೋಗಿ ಕುರುಡಿಯನ್ನು ಯಾರು ಕೈ ಹಿಡಿದಾರು ಆ ಕನ್ಯೆಯ ತಂದೆ ತಾಯಿಗಳು ಮತ್ತೆ ವೆಂಕಟಗಿರಿಯಪ್ಪನವರಲ್ಲಿ ಬಂದು ತಮ್ಮ ಪ್ರಯತ್ನ ನಿಷ್ಫಲವಾದದ್ದನ್ನು ಹೇಳಿಕೊಂಡರು ಆಗ ವೆಂಕಟಗಿರಿಯಪ್ಪನವರು ಮಾಡಿದ್ದೇನು ಒಳ್ಳೇದಾಯ್ತು ಇರಲಿ ನನಗೆ ಈಗ ಇಬ್ಬರು ಹೆಂಡತಿಯರಿದ್ದಾರೆ ದೊಡ್ಡವಳಿಗೆ ಮಕ್ಕಳಿಲ್ಲ ಈ ಹುಡುಗಿಗೆ ನಾನು ತಾಳಿ ಕಟ್ಟಿದರೆ ಇವಳ ಶುಶ್ರೂಷೆಗೆ ನನ್ನ ಮೊದಲ ಹೆಂಡತಿ ಸಿದ್ಧವಾಗಿ ನಿಂತಿರುತ್ತಾಳೆ ಭಗವಂತನ ಚಿತ್ತವನ್ನು ಯಾರೂ ಅರಿಯಲ ಅರಿಯಲಾರರು ಆ ಹುಡುಗಿಗೆ ಕನ್ಯಾತ್ವವನ್ನು ಬಿಡಿಸಿ ಗೃಹಣಿ ಗೃಹಿಣಿತ್ವವನ್ನು ಕೊಡುವ ಯೋಗವನ್ನು ನನ್ನ ಪಾಲಿಗೆ ದೇವರು ಕೊಟ್ಟಿದ್ದರೆ ನಾನೇಕೆ ಬೇಡವೆನ್ನಲಿ ಗುಡ್ಡಕ್ಕಯ್ಯ ಹೀಗೆ ವೆಂಕಟಗಿರಿಯಪ್ಪನವರಿಗೆ ಗುಡ್ಡಕ್ಕಯ್ಯ ಎಂಬಾಕೆ ಮೂರನೆಯ ಹೆಂಡತಿಯಾದಳು ಆಕೆಗೆ ಬೇರೆ ಹೆಸರಿತ್ತೋ ಇಲ್ಲವೋ ನನಗೆ ತಿಳಿಯದು ಬಹುಶಃ ಅಕ್ಕಯ್ಯ ಎಂದು ಹೆಸರಿರಬಹುದು ಕುರುಡಿಯಾದದ್ದರಿಂದ ಗುಡ್ಡಿ ಕುರುಡಿ ಎಂಬ ಉಪಪದವನ್ನು ಹೊರಡು ಜನ ಸೇರಿಸಿರಬಹುದು ಈವರೆಗಿನ ಕತೆಯನ್ನು ನಾನು ಕೇಳಿದ್ದೇನೆ ನನ್ನ ಹಿರಿಯರಿಂದ ಮುಂದಿನ ಕತೆ ನನಗೆ ತಿಳಿಯದು ವೆಂಕಟಗಿರಿಯಪ್ಪನವರಿಗೆ ಸಂಪಾದನೆ ದೊಡ್ಡದಾಗಿತ್ತು ನನ್ನ ತಂದೆ ಕಂಡದ್ದನ್ನು ನನಗೆ ಹೇಳಿದ್ದಾರೆ ಮಾರ್ವಾಡಿ ಮುಲ್ತಾನಿ ಸೇಟುಗಳು ಬರುತ್ತಿದ್ದರು ಬಂದ ಒಬ್ಬೊಬ್ಬ ಕಕ್ಷಿಗಾರನು ಒಂದು ತಟ್ಟೆಯ ತುಂಬ ದ್ರಾಕ್ಷಿ ಖರ್ಜೂರ ಬಾದಾಮಿ ಮೊದಲಾದ ಚೀನಿ ಪದಾರ್ಥಗಳನ್ನು ಇನ್ನೊಂದು ತಟ್ಟೆಯಲ್ಲಿ ಗೋಪುರವಾಗಿದ್ದಷ್ಟು ರೂಪಾಯಿಗಳನ್ನು ವೆಂಕಟಗಿರಿಯಪ್ಪನವರ ಮುಂದೆ ಇರಿಸುತ್ತಿದ್ದ ಕೆಲವರು ಶಾಲು ರೇಷ್ಮೆ ವಸ್ತುಗಳನ್ನು ತಂದುಕೊಡುತ್ತಿದ್ದರು ನಮ್ಮ ತಾತ ವೆಂಕಟಗಿರಿಯಪ್ಪನವರು ನನ್ನನ್ನು ಯಾವಾಗಲೂ ಹತ್ತಿರ ಕುಳ್ಳಿರಿಸಿಕೊಂಡಿರುತ್ತಿದ್ದರು ಮಗಳ ಮಗನಾದದ್ದರಿಂದ ಮತ್ತು ತಾಯಿ ಇಲ್ಲದ ಮಗುವಾದದ್ದರಿಂದ ಆ ದ್ರಾಕ್ಷಿ ಖರ್ಜೂರಗಳು ಮಿತಿಯಿಲ್ಲದೆ ನನ್ನ ಹೊಟ್ಟೆ ಸೇರುತ್ತಿದ್ದವು ಇದರಿಂದ ನನಗೆ ಬೀದಿಗಳು ಕೈಕಾಲು ಸಣ್ಣ ಹೊಟ್ಟೆ ದುಬ್ಬಣ್ಣ ಇದನ್ನು ನೋಡಿ ಮನೆಗೆ ಬಂದವರೆಲ್ಲ ಅಸಮಾಧಾನ ನನ್ನ ಚಿಕ್ಕ ತಾಯಿ ಜಾನಕಮ್ಮ ತಡೆಯಲಾರದೆ ಒಂದು ದಿನ ನನ್ನ ತಾತನಿಗೆ ಹೇಳಿದಳು ಈ ಮಗುವನ್ನು ಇಲ್ಲಿಯೇ ಬಿಟ್ಟರೆ ಇದು ಎಂದೋ ಒಂದು ದಿನ ಅಜೀರ್ಣ ರೋಗದಿಂದ ಸತ್ತು ಹೋದಿತ್ತು ನನ್ನ ಕೈಗೆ ಅದನ್ನು ಕೊಟ್ಟು ಬಿಡಿ ನಾನು ಸಾಕಿ ಬೆಳೆಸುತ್ತೇನೆ ಅದರಂತೆ ಸರ್ಜಾಪುರದ ರಾಮಣ್ಣನವರ ಕುಟುಂಬ ಜಾನಕ್ಕಮ್ಮ ಜಾನಕ್ಕಮ್ಮನವರು ನನ್ನ ತಂದೆಯನ್ನು ಆತ ಎಳೆಯ ಮಗುವಾಗಿದ್ದಾಗ ಕರೆದುಕೊಂಡು ಹೋಗಿ ಸಂರಕ್ಷಣೆ ಮಾಡಿದರು ಜಾನಕ್ಕಮ್ಮನವರಿಗೆ ಬೇರೆ ಮಕ್ಕಳಿರಲಿಲ್ಲ ಆಕೆ ಸತ್ತಾಗ ಆ ವರ್ತಮಾನವನ್ನು ಕೇಳಿ ನನ್ನ ತಂದೆ ಗೋಳಾಡಿದ್ದು ನನಗೆ ಚೆನ್ನಾಗಿ ಜ್ಞಾಪಕವಿದೆ ಮರಳಿ ಮುಳುಬಾಗಲಿಗೆ ನನ್ನ ತಂದೆಯ ಬಾಲ್ಯ ಸರ್ಜಾಪುರದಲ್ಲಿ ಕಳೆಯಿತ್ತು. ಹೀ ಶ್ರೀಕಂಠ ನನ್ನ ತಂದೆಯ ಎಳೆತನದಲ್ಲಿ ಆಟವಾಡಿಸುತ್ತಿದ್ದುದನ್ನು ಪದೇ ಪದೇ ಜ್ಞಾಪಿಸಿಕೊಳ್ಳುತ್ತಿದ್ದರು ಹೀಗೆ ಆ ಪ್ರಾಂತದಲ್ಲಿ ನನ್ನ ತಂದೆ ಇದ್ದಾಗ ಮುಳುಬಾಗಿಲಿನಲ್ಲಿ ಅವರ ಚಿಕ್ಕ ತಂದೆ ರಾಮಣ್ಣನವರು ಇದನ್ನು ಅಣ್ಣ ಶೇಷಗಿರಿಯಪ್ಪನೊಡನೆ ಪದೇ ಪದೇ ವಾದ ಹೂಡುತ್ತಿದ್ದರಂತೆ ನಮ್ಮ ಮನೆಗಿರುವುದು ಒಂದೇ ಪಿಳ್ಳೆ ಅದನ್ನು ಎಲ್ಲಿಯೋ ನಾವು ಬಿಟ್ಟರೆ ಬಿಟ್ಟಿರಲಾಗುತ್ತದೆಯೇ ಮಗುವನ್ನು ಬೇಗ ಇಲ್ಲಿಗೆ ಕರೆಸಿಕೊಳ್ಳಬೇಕು ಉದಾಸೀನ ಮಾಡಬಾರದು ಮಗುವಿಗೆ ನಮ್ಮ ಸಂಬಂಧ ಹೋಗುತ್ತದೆ ಎನ್ನುತ್ತಿದ್ದರಂತೆ ಈ ತಕರಾರಿನ ಫಲಿತಾಂಶವಾಗಿ ನನ್ನ ತಂದೆಯನ್ನು ಮುಳುಬಾಗಿಲಿಗೆ ಕರೆಸಿಕೊಂಡರಂತೆ ಆಗ ಆತನ ವಯಸ್ಸು ಆರು ಏಳು ಇರಬಹುದು